ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಬೆಂಕಿ ಹೇಗೆ ಮೇಧ್ಯ ಅಮೇಧ್ಯ ಸರ್ವಭಕ್ಷಕ ಅಂತ ಹೆಸರು ತೊಗೊಂಡು ಎಲ್ಲ ವಸ್ತುಗಳನ್ನು ದಹನ ಮಾಡಿದರೂ ಕೂಡ ಅದು ಪಾವನವಾಗಿಯೇ ಇರತ್ತೆ ಶುಚಿ ಅನ್ನೋ ಹೆಸರಿನಿಂದಲೇ ಇರತಕ್ಕಂಥದ್ದು ಅಂತಹ ಶುಚಿ ಅನ್ನೋ ಅಗ್ನಿಗೆ ಪಾವನತ್ವವನ್ನು ತಂದುಕೊಡ್ತಕ್ಕಂಥವನು ಪರಮ ಪವಿತ್ರನಾಗಿರ್ತಕ್ಕಂಥ ಪರಮಾತ್ಮ ಅದರಿಂದ ದ್ವಂದ್ವಕರ್ಮಗಳನ್ನು ಸ್ವೀಕಾರ ಮಾಡಿದ್ರಾಗ್ಲಿ ಅಥವಾ ಅನಂತ ಜೀವರಾಶಿಗಳಲ್ಲಿ ಇದ್ದು ದ್ವಂದ್ವಕರ್ಮಗಳನ್ನು ಮಾಡಿಸಿದ್ರಿಂದ ಯಾವುದೇ ಥರ ದೋಷ ಇಲ್ಲ ಭಗವಂತ ನಿರ್ಲಿಪ್ತ ನಿರ್ಲೇಪ ಅಂತ ತೋರಿಸಿದ್ರು ಭಗವಂತನ ಕರ್ತೃತ್ವದ ಅನುಸಂಧಾನ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಪುಣ್ಯಕರ್ಮ ಪಾಪಕರ್ಮ ಎರಡನ್ನೂ ದ್ವಂದ್ವಕರ್ಮವನ್ನು ಕೂಡ ಪ್ರೇರಣೆ ಮಾಡ್ತಕ್ಕಂಥವನು ಸರ್ವತಂತ್ರ ಸ್ವತಂತ್ರನಾಗಿ ಭಗವಂತನೇ ಆಯಾಜೀವರ ಸ್ವರುಪಯೋಗ್ಯತೆಯಂತೆ ದೃಷ್ಟಾಂತ ಕೊಡಬೇಕು ಅಂದರೆ ಪಕ್ಷಪಾತ ರಹಿತನಾಗಿರ್ತಕ್ಕಂಥ ನ್ಯಾಯಾಧೀಶ ಅಪರಾಧಿಗೆ ಶಿಕ್ಷೆ ಕೊಟ್ಟರೆ ಅವರಿಗೆ ದೋಷ ಅನ್ನೋದು ಸರ್ವತಾ ಇಲ್ಲ ಅಪರಾಧಿಗೆ ಶಿಕ್ಷೆ ಕೊಡದೇ ಇದ್ದರೆ ದೋಷ ಅದೇ ರೀತಿಯಾಗಿ ಪರಮಾತ್ಮ ಪಕ್ಷಪಾತ ರಹಿತನಾಗಿರ್ತಕ್ಕಂಥವನು ಅವನಿಗೆ ಯಾರಿಂದಲೂ ಆಗಬೇಕಾದ್ದು ಏನೂ ಇಲ್ಲ ಲಾಭ ನಷ್ಟಗಳ ಪ್ರಶ್ನೆಯೂ ಇಲ್ಲ ಅದರಿಂದ ಪರಮಾತ್ಮನಿಗೆ ಸಮವರ್ತಿ ಅಂತ ಒಂದು ಬಿರಿದಿದೆ ಪ್ರಳಯ ಕಾಲದಲ್ಲಿ ಸರ್ವರನ್ನು ಪುಂಜಿಸಿ ಸರ್ವ ಬುಕ್ ಭಗವಂತ ಆಗಲೂ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಅನ್ನೋದಿಲ್ಲ ಶುದ್ಧನೇ ಆಗಿರ್ತಾನೆ ಇಷ್ಟೆಲ್ಲ ಹೇಳಿ ಈಗ ಜ್ಞಾನಾನಂದಮಯ ಅಪ್ರಾಕೃತ ಶರೀರ ಆಗಿರ್ತಕ್ಕಂಥ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇತ್ಯಾದಿ ಸರ್ವಥ ಇಲ್ಲ ಎಲ್ಲವೂ ಕೂಡ ರುಚಿಕರವೇ ಅನ್ನೋದನ್ನು ದೃಷ್ಟಾಂತದಿಂದ ತಿಳಿಸ್ತಾರೆ ಈ ಪದ್ಯದಲ್ಲಿ ಕಲುಷ ಜಿಪ್ಪೆಗೆ ಸುಷ್ಟು ಭೋಜನ ಜಲ ಮೊದಲು ಜಿಪ್ಪೆಗೆ ಸುರಸ ತೋರುವುದೆಲ್ಲ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿಯು ಅನ್ನಮಯ ಕೈ ಕೊಳದೇ ಬಿಡುವನೆ ಪೂತನಿಯ ವಿಷಮಲೆಯ ನುಂಡವನು ರೋಗಾದಿಗಳ ನಿಮಿತ್ತ ನಮ್ಮ ನಾಲಿಗೆ ಕೆಟ್ಟಿದ್ರೆ ಪಿತ್ತಾದಿ ದೋಷಗಳಿಂದ ಆಗ ಎಂತಹ ಸುಗ್ರಾಸ ಭೋಜನವನ್ನು ಹಾಕಿದ್ರೂ ಒಳ್ಳೆ ಸುವಾಸನಾಭರಿತ ಶುದ್ಧವಾದ ನೀರನ್ನು ಕೊಟ್ಟರು ಕೂಡ ಎಲ್ಲ ಕಹಿ ರೀತಿಯಲ್ಲೇ ತೋರುತ್ತೆ ಒಳ್ಳೆಯ ನಾಲಿಗೆಗೆ ಒಳ್ಳೆಯ ರಸ ಎಲ್ಲ ಕಾಲದಲ್ಲೂ ಒಳ್ಳೆಯಾಗಿ ಕಾಣುತ್ತೆ ಒಳ್ಳೆಯದಾಗಿ ಕಾಣಿಸತ್ತೆ ಅತ್ಯಂತ ಮನೋಹರನಾಗಿರ್ತಕ್ಕಂಥ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ ಎಲ್ಲ ರೀತಿಯ ರಸವೂ ಕೂಡ ಮಂಗಳ ಅಂತನೆ ಅನಿಸ್ಕೊಳ್ಳುತ್ತೆ ರೋಗಾದಿಗಳಿಂದ ನಾಲಿಗೆ ಕೆಟ್ಟಾಗ ರುಚಿಕರ ಪದಾರ್ಥವು ಕೂಡ ಕಹಿ ಅನಿಸೋದು ಆದರೆ ಆರೋಗ್ಯದಿಂದಿರುವ ಒಳ್ಳೆಯ ರಸಗಳೆಲ್ಲ ಸೂರಸ ಅಂದರೆ ರುಚಿಕಟ್ಟಾಗಿರ್ತಕ್ಕಂಥ ರಸದಂತೆ ಕಾಣುತ್ತೆ ಇಲ್ಲಿ ಭಗವಂತ ದೋಷದೂರ ಗುಣಪರಿಪೂರ್ಣ ನಿರ್ದೋಷಿ ಆದ್ದರಿಂದ ಅವನಿಗೆ ಎಲ್ಲವೂ ಕೂಡ ಮಂಗಳಕರವೇ ಆಗಿ ಕಾಣಿಸುತ್ತೆ ಅಂತ ಜ್ವರಿತೋ ಯಃ ಪಿಭೆತ್ ಕ್ಷೀರಂ ಭ್ರಾಂತ್ಯ ವಾ ತಿತ್ತಮೇವ ಭವೇತ್ ತಚ್ಚ ಜ್ವರಂ ಚಾಪಿ ವಿವರ್ತಯೇತಂತ ವಿಷ್ಣು ರಸದರೆ ಬರ್ತಕ್ಕಂಥ ಮಾತು ಅದನ್ನು ದೃಷ್ಟಾಂತವಾಗಿ ಹೇಳ್ತಾರೆ ಪರಮಾತ್ಮನಿಗೆ ಒಳ್ಳೆಯದು ಕೆಟ್ಟದು ಇದು ವಿಹಿತವಾದ್ದು ಇದು ನಿಷಿದ್ಧಾಂತಿ ಏನೂ ಇಲ್ಲ ನಾಲಿಗೆ ಸರಿ ಇದ್ದೇ ಪದಾರ್ಥದ ರುಚಿ ನಾಲಿಗೆ ರೋಗ ಬಂದರೆ ಅದು ಪದಾರ್ಥದ ಕಾರಣ ಅಲ್ಲ ಹಾಗೆ ಭಗವಂತ ದೋಷ ದೂರನೇ ಆಗಿರ್ತಕ್ಕಂಥವನು ಗುಣ ಪರಿಪೂರ್ಣನೇ ಆಗಿರ್ತಕ್ಕಂಥವನು ಅವನಿಗೆ ಯಾವ ದೋಷವೂ ಇಲ್ಲ ಏ ದೋಷ ಇತರತ್ರಾಪಿ ತೇ ಗುಣಾಹ ಪರಮೇಮತಾ ಸೂತ್ರಭಾಷೆಯಲ್ಲಿ ತಿಳಿಸೋಂಗೆ ನಮಗೆ ದೋಷವಾಗಿ ಕಂಡದ್ದೆಲ್ಲ ಅವನಿಗೆ ಗುಣ ಅಂತಲೇ ಆಗ್ತಾಯಿದೆ ಪರಮಾತ್ಮನ ದಯೆ ಇರ್ತಕ್ಕಂಥವರಿಗೆ ಎಲ್ಲವೂ ಕೂಡ ಒಳ್ಳೆಯದೇ ಆಗತ್ತೆ ಅಂತ ತೋರಿಸ್ತಾರೆ ನಿರೋಗಿಯಾಗಿರ್ತಕ್ಕಂಥವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಹಿ ಅನುಭವ ಅನ್ನೋದು ಆಗೋದಿಲ್ಲ ಯಾರಿಗೆ ಕಹಿ ಇತ್ ಅಥವಾ ನಾಲಿಗೆಯಲ್ಲಿ ದೋಷಗಳು ಕಾಣಿಸುತ್ತೆ ಅಂತ ಹೇಳಿದ್ರೆ ಸುಷ್ಟು ಭೋಜನ ಜಲಮೊದಲು ವಿಷ ಕಲುಷ ಜಿಫ್ವೆಗೆ ಅಂತ ನಾಲಿಗೆ ಕೆಟ್ಟಿತ್ತು ಅಂತ ಆದರೆ ಜ್ವರದಿಂದ ಅಥವಾ ಇನ್ಯಾವುದೋ ಕಾರಣಕ್ಕೆ ಪಿತ್ತ ದೋಷಾದಿಗಳಿಂದ ಯುಕ್ತವಾಗಿರ್ತಕ್ಕಂಥ ನಾಲಿಗೆಗೆ ಸವಿಯಾಗಿರ್ತಕ್ಕಂಥ ಅನ್ನಪಾನಾದಿಗಳನ್ನು ಕೊಟ್ಟರು ಅದು ವಿಷ ಅಂದರೆ ಕಹಿ ಅನ್ನು ಹಾಗೆ ಭಾಸ ಆಗತ್ತೆ ಅದೇ ಸ್ವಸ್ಥವಾಗಿರ್ತಕ್ಕಂಥ ನಾಲಿಗೆಗೆ ಯಾವತ್ತೂ ಆ ರೀತಿ ಕಾಣಿಸೋದಿಲ್ಲ ಅದೇ ರೀತಿಯಾಗಿ ನಾವು ಮಾಡತಕ್ಕಂಥ ಪಾಪಕರ್ಮದ ಫಲ ನಮಗೆ ಕಹಿ ಅಂತ ಕಂಡರೂ ಕೂಡ ಭಗವಂತನಿಗೆ ಆ ರೀತಿಯಾಗಿ ಅನ್ನಿಸೋದಿಲ್ಲ ಹಾಗಾದರೆ ಇಲ್ಲಿ ಬಂದಿರತಕ್ಕಂಥ ಜ್ವರ ಯಾವುದು ನಮಗೆ ಅಂತ ಕೇಳಿದ್ರೆ ಅಹಂಕಾರ ಮಮಕಾರ ನನೇ ಸ್ವತಂತ್ರ ಕರ್ತೃ ಅನ್ನೋ ಭ್ರಹ್ಮಜ್ಞಾನ ಇದೆಯಲ್ಲ ಅದೊಂದು ರೀತಿಯಾಗಿರ್ತಕ್ಕಂಥ ಜ್ವರ ನಾನು ಮಾಡಿರ್ತಕ್ಕಂಥ ಕರ್ಮ ಸ್ವತಂತ್ರತ್ವೇನ ನಾನು ಮಾಡಿದ್ದಷ್ಟೇ ಅಲ್ಲ ನಾನೇ ಅದಕ್ಕೆ ಪ್ರಧಾನ ಫಲ ಹೋಗ್ತರು ಅಂತ ಚಿಂತನೆ ಮಾಡ್ತೀವಲ್ಲ ಇದು ನಮ್ಮ ನಾಲಿಗೆ ಹಾಗೆ ಆಗಿರ್ತಕ್ಕಂಥ ರೋಗಾದಿಗಳು ಈ ಅಹಂಕಾರ ಮತ್ತು ಮಮಕಾರ ಅನ್ನೋ ಜ್ವರಕ್ಕೆ ಒಳ್ಳೆಯ ಔಷಧ ಯಾವುದು ಅಂದರೆ ನಾಹಂಕರ್ತ ಹರಿ ಕರ್ತ ಅನ್ನೋ ಚಿಂತನೆ ಅದೇ ಸುಜ್ಞಾನ ನಾಹಂಕರ್ತ ಹರಿಕ್ಕರ್ತ ಅನ್ನೋ ಸುಜ್ಞಾನ ಇತ್ತು ಅಂತ ಆದರೆ ಅದಕ್ಕಿಂತ ಒಳ್ಳೆಯ ಮದ್ದು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಆ ಮದ್ದನ್ನ ಕಾಲಕಾಲದಲ್ಲಿ ಅಥವಾ ಸದಾ ಕಾಲ ಅದೊಂಥರ ಲೈಫ್ ಟೈಮ್ ಮೆಡಿಸಿನ್ ಇದ್ದಂಗೆ ಅದನ್ನು ತೊಗೊಂಡ್ರೆ ಏನಾಗತ್ತೆ ಪಾಪಕರ್ಮದ ಫಲವಾಗಿರ್ತಕ್ಕಂತಹ ದುಃಖವೂ ಕೂಡ ಸಹನೀಯ ಆಗತ್ತೆ ಮತ್ತು ನಿರ್ವೀರ್ಯವಾಗಿ ಆಗತ್ತೆ ಭಗವಂತನ ಸ್ಮರಣೆಯಿಂದ ಆದ್ದರಿಂದ ಗೀತೆಯಲ್ಲಿ ತಿಳಿಸ್ತಾನೆ ಸಮದುಃಖ ಸುಖಸ್ವಸ್ಥಃ ಅಂತ ನಿರ್ವಿಕಾರ ಚಿತ್ತತೆಯನ್ನು ಗಳಿಸ್ಕೋಬೇಕು ಅಂತ ಈ ಅಹಂಕಾರ ಮಮಕಾರ ನಾನೇ ಕರ್ತರು ನಾನೇ ಫಲಭುಕ್ತರು ಇತ್ಯಾದಿ ಯಾವ ಚಿಂತನೆ ಬರದೆ ಅನಂತರೂಪಗಳಿಂದ ಭಗವಂತನೇ ನಮ್ಮಲ್ಲಿ ನಿಂತಿಷ್ಟೆಲ್ಲ ಕರ್ಮಗಳನ್ನು ನನ್ನ ಸ್ವರೂಪಯೋಗ್ಯತೆಯ ಅನಾದಿ ಏನಿದೆಯಲ್ಲ ಅದಕ್ಕೆ ತಕ್ಕಂತೆ ಮಾಡಿಸ್ತಾನೆ ಅಂತ ಚಿಂತನೆ ಬಂದರೆ ಆಗ ನಮಗೆ ಸುಖ ದುಃಖ ಸಮಯಕೃತ್ವ ಸುಖ ದುಃಖ ಎರಡೂ ಸಂದರ್ಭದಲ್ಲಿ ವಿಕಾರರಹಿತನಾಗಿ ಏಕರೀತಿಯೆಂದು ಇರಲಿಕ್ಕೆ ಸಾಧ್ಯ ಜೀವ ಆ ರೀತಿಯಾಗಿ ಪ್ರಯತ್ನ ಮಾಡಬೇಕು ಅಂತ ಭಗವಂತನಿಗೆ ಸ್ವಾತಂತ್ರ್ಯದ ದುರಭಿಮಾನ ಇಲಾಖೆ ಅವನು ಸರ್ವಸ್ವಾತಂತ್ರ್ಯ ಸದಾ ಸ್ವಾತಂತ್ರ್ಯ ಅವನ ಸ್ವಾತಂತ್ರ್ಯಕ್ಕೆ ಇನ್ನೊಬ್ಬರ ಅಪೇಕ್ಷೆ ಅನ್ನೋದಿಲ್ಲ ಸಾರ್ವಕಾಲಿಕ ಸ್ವಾತಂತ್ರ್ಯ ಒಂದು ಪರಮಾತ್ಮ ನಮ್ಮೊಳಗೆ ಬಿಂಬರೂಪನಾಗಿ ಇದ್ದು ಪಾಪಕರ್ಮ ಮಾಡಿದ್ರಿಂದ ಅದು ಅವನಿಗೆ ರುಚಿಕರವೇ ನಮ್ಮ ಯೋಗ್ಯತೆ ಅಧಮ ಯೋಗ್ಯತೆ ಅದರಿಂದ ಅಲ್ಲಿ ಪಾಪಕರ್ಮದ ಘಟನೆಗೆ ಪ್ರೇರಕನಾಗಿ ಭಗವಂತ ಮಾಡಿಸ್ತಾನೆ ನಮ್ಮೊಳಗೆ ಬಿಂಬ ಕರ್ಮ ಮಾಡಿಸ್ತಕ್ಕ ಬಿಂಬನಾಗಿ ಕರ್ಮ ಮಾಡಿಸ್ತಕ್ಕಂಥವನು ಪರಮಾತ್ಮನೇ ಅವನೇ ಸ್ವತಂತ್ರ ವಿಷದಂಥ ಎಂಜಲನ್ನೂ ಪಾಪಕರ್ಮವನ್ನು ಪಶ್ಚಾತ್ತಾಪ ಪೂರ್ವಕವಾಗಿ ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಈ ಕರ್ಮದಿಂದ ನೀನು ಸುಪ್ರೀತನಾಗಿ ನನಗೆ ಅದರ ಬಾಧೆ ಉಂಟಾಗದಂತೆ ನೀನು ಪ್ರೇರಣೆ ಮಾಡಿದೆಯಾ ನಿನಗೆ ವೈಷಮ್ಯ ಇಲ್ಲ ನನ್ನ ಅನಾದಿ ಕರ್ಮಗಳ ನಿಮಿತ್ತ ಸ್ವರೂಪ ಯೋಗ್ಯತೆಯ ನಿಮಿತ್ತ ಆ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ನಿನಿಂದ ಆಗಿದೆ ಕೃತೇ ತಾಪೇ ಅನುತಾಪೋವೈಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತಂತು ಸಸ್ಯೋಕ್ತಂ ಹರಿಸಂಸ್ಮರಣಂ ಪರಮತ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಅದು ಪುಣ್ಯಕರ್ಮಗಳೇ ಆಗತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಕ್ಕೆ ಕಾರಣ ಆಗತ್ತೆ ನಾವು ಪಾಪಕರ್ಮವನ್ನು ಸಮರ್ಪಣೆ ಮಾಡಿದ್ರೆ ಕೈಕೊಳ್ಳೋದೆ ಬಿಡುವನೆ ಪರಮಾತ್ಮ ಸ್ವೀಕಾರ ಮಾಡದೆ ಇರ್ತಾನ ಅದನ್ನು ಸಮರ್ಪಣೆ ಮಾಡಿದ್ರೆ ಅಂತ ಕೇಳಿದ್ರೆ ಭಗವಂತ ಪುಣ್ಯ ಪಾಪ ಅನ್ನೋ ಭೇದ ಇಲ್ಲದೆ ಎಲ್ಲ ಕರ್ಮಗಳ ರಸವನ್ನು ಕೂಡ ಸ್ವೀಕಾರ ಮಾಡ್ತಾನೆ ಯಾಕೆ ಅಂದರೆ ಅವನ ಅನ್ನಮಯ ನಾವು ಉಣ್ತಕ್ಕಂಥ ಅನ್ನದ ವಿಕಾರ ಅಂತ ಅರ್ಥ ಅಲ್ಲ ನಮ್ಮನ್ನೇ ಲಯಕಾಲದಲ್ಲಿ ಉಣ್ತಕ್ಕಂಥ ಅನ್ನಬ್ರಹ್ಮ ಅಂದರೆ ಅವನೇ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತಾ ಇದೆ ಅದ್ಯತೆ ಅತಿಚಭೂತಾನಿ ತಸ್ಮಾದಂ ತದು ಅಂತ ಪ್ರಳಯ ಕಾಲದಲ್ಲಿ ಜಗತ್ತಿನ ಎಲ್ಲ ಕೂಡ ಅನ್ನದಂತೆ ಭಕ್ಷಣ ಮಾಡಿ ಸರ್ವಭೋಕ್ತರು ಅಂತ ಕರೆಸ್ಕೊಂಡು ಭಗವಂತ ತನ್ನ ಉದರದಲ್ಲಿ ಇಟ್ಕೋತಾನೆ ಇಂತಹ ಪರಮಾತ್ಮ ನಮ್ಮ ಕರ್ಮಗಳನ್ನು ತಾನು ಸ್ವೀಕಾರ ಮಾಡದೇ ಇರ್ತಾನೆ ಮಾಡಿಯೇ ಮಾಡ್ತಾನೆ ನಾವು ಪುಣ್ಯಕರ್ಮವನ್ನು ಪೂಜಾತ್ವೇನ ಪಾಪಕರ್ಮವನ್ನು ಪರಿಮಾರ್ಜನತ್ವೇನ ಅರ್ಪಣೆ ಮಾಡಬೇಕು ಅಷ್ಟೇ ಸೃಷ್ಟಿಕಾಲದಲ್ಲಿ ನಮಗೆ ಜೀವನಾಧಾರನಾಗಿರ್ತಕ್ಕಂಥವನೇ ಲಯಕಾಲದಲ್ಲಿ ಎಲ್ಲರನ್ನು ನುಂಗಿ ತನ್ನ ಉದರದಲ್ಲಿ ಜೋಪಾನವಾಗಿ ಜತನದಿಂದ ರಕ್ಷಣೆ ಮಾಡ್ತಕ್ಕಂಥವನು ಭಗವಂತನೇ ಆದ್ದರಿಂದ ಅವನನ್ನು ಅನ್ನ ಅಂತ ಕರೆಯೋನು ನಮ್ಮ ಸ್ಥೂಲ ಶರೀರದೊಳಗೆ ಅನ್ನಮಯ ಕೋಶದಲ್ಲಿರ್ತಕ್ಕಂಥ ನಿರುದ್ಧ ರೂಪಿ ಪರಮಾತ್ಮ ಅನ್ನಮಯ ಅಂತ ಕರೆಸ್ಕೊತ ಅಲ್ಲ ಅವನು ಇಂತಹ ಸುಲಲಿತಾಂಗಗೆ ಜ್ಞಾನಾನಂದ ಶರೀರಿ ಆಗಿರ್ತಕ್ಕಂಥ ಭಗವಂತನಿಗೆ ಸಕಲ ರಸಮಂಗಳವೆನಿಸುತ್ತಿ ಹೋದು ಇಡೀ ಬ್ರಹ್ಮಾಂಡವನ್ನೇ ತಾನು ಭೋಜನ ಅಂತ ಚಪ್ಪರಿಸಿ ಊಟ ಮಾಡ್ತಾನೆ ಯಾಕೆಂದರೆ ಆ ಜೀವನ ಸಾಧನೆ ಪೂರ್ತಿ ಮುಗಿಲಿ ಅಂತ ಅಲ್ಲಿ ತನಕ ಆ ಕಲ್ಪದ ಕೊನೆ ತನಕ ಕಾಯ್ತಾಯಿರ್ತಾನೆ ಭಗವಂತ ಆಮೇಲೆ ಪ್ರಳಯವನ್ನು ಮಾಡ್ತಾನೆ ಅಂತ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನಿಗೆ ಲೋಕದಲ್ಲಿ ಅಮಂಗಲ ರಸ ಅಂತ ಯಾವುದು ಇಲ್ಲ ಎಲ್ಲ ರಸವೂ ಕೂಡ ಮಂಗಳವೇ ಅಮಂಗಲ ರಸದಲ್ಲಿಯೂ ಕೂಡ ನಿಯಾಮಕನಾಗಿ ತಾನೇ ಇದ್ದರೂ ಆ ಭಗವಂತನ ರೂಪ ಮಂಗಲಕರವಾದ್ದೇ ಹೊರತು ಅಮಂಗಲಕರ ಅಂತ ಸರ್ವಥಾ ಚಿಂತನೆಯನ್ನು ಮಾಡಬಾರ್ದು ಅವನು ಸವಿಯೋದು ಕೂಡ ತನ್ನ ಮಂಗಲಕರವಾಗಿರ್ತಕ್ಕಂಥ ನಿಯಾಮಕ ರೂಪವನ್ನೇ ಅದರಲ್ಲಿರ್ತಕ್ಕಂಥ ಸ್ವಾಖ್ಯರಸವನ್ನೇ ತಾನು ಸ್ವೀಕಾರ ಮಾಡ್ತಾನೆ ಅದನ್ನ ಬಿಟ್ಟು ಬಾಹ್ಯವಾಗಿರ್ತಕ್ಕಂಥ ಅಮಂಗಳವಾಗಿರ್ತಕ್ಕಂಥ ಪದಾರ್ಥದ ರ ಸವಿಯನ್ನು ಯಾವತ್ತೂ ನೋಡಲ್ಲ ಭಗವಂತ ಸ್ವರಮಣನಾಗಿರ್ತಕ್ಕಂಥ ಪೂರ್ಣಾನಂದನಾಗಿರ್ತಕ್ಕಂಥ ಜ್ಞಾನಾನಂದಮಯ ಶರೀರಿ ಆಗಿರ್ತಕ್ಕಂಥ ಪದಾರ್ಥನ ಪರಮಾತ್ಮನಿಗೆ ಬಾಹ್ಯ ಪ್ರಾಕೃತ ಪದಾರ್ಥದಿಂದ ಏನು ಸುಖ ಇದೆ ಸರ್ವತಾ ಸುಖ ಇಲ್ಲ ಇಷ್ಟಾದರೂ ಕೂಡ ಪೂತನೆಯ ವಿಷಮನೆಯನ್ನುಂಡವನು ಭಗವಂತ ಅಂತ ಪೂತನೆಯಲ್ಲಿ ವಿಷ ಉಣಿಸಿಕೊಳ್ಳುವಂತಹ ದುರ್ಬುದ್ಧಿ ಇತ್ತು ಅದೇ ರೀತಿಯಾಗಿ ಎದೆ ಹಾಲನ್ನು ಉಣಿಸುವಂತಹ ವಾತ್ಸಲ್ಯ ಭಾವವನ್ನು ಇತ್ತು ಯಾಕೆ ಈ ರೀತಿಯಾಗಿ ಅಂದರೆ ಕೂತನೆಯಲ್ಲಿ ಜೀವದ್ವಯ ಆವೇಶ ಊರ್ವಶಿ ಅವಳು ಸಾತ್ವಿಗಳು ತಾಟಕಿ ದುಷ್ಟಸ್ತ್ರೀ ಇಬ್ಬರ ಆವೇಶ ಇದ್ದಿದ್ರಿಂದ ಎರಡೂ ರೀತಿಯಾಗಿರ್ತಕ್ಕಂಥ ಆಲೋಚನೆ ಇತ್ತು ದುರ್ಬುದ್ಧಿ ಅವಳಲ್ಲಿರ್ತಕ್ಕಂಥ ತಾಟಕಿಗೆ ಸಂಬಂಧಪಟ್ಟಿದ್ದು ವಾತ್ಸಲ್ಯ ಭಾವ ಅವಳಲ್ಲಿರ್ತಕ್ಕಂಥ ಊರ್ವಶಿ ಸ್ತ್ರೀಯ ಎರಡು ಸೇರಿರ್ತಕ್ಕಂಥ ವಿಲಕ್ಷಣ ಸಂಕೀರ್ಣವಾದ ವ್ಯಕ್ತಿತ್ವ ಅಂತಾದರೆ ಪೂತನಿ ಶ್ರೀಕೃಷ್ಣ ವಿಷದ ಉಂಡು ಇಬ್ಬರಿಗೂ ತೃಪ್ತಿಯನ್ನು ಕೊಟ್ಟ ಇಬ್ಬರಿಗೆ ಹೇಗೆ ತೃಪ್ತಿಯಾಯಿತು ಅನ್ನೋ ಸಂಶಯ ಬಂದರೆ ವಿಷ ಉಟ್ ಭೋಜನ ಮಾಡಿದ ವಿಷವನ್ನು ಉಣಿಸ್ದೆ ಅಂತ ತಾಟಕಿಗೆ ಸಂತೃಪ್ತಿ ಹಾಲನ್ನು ಪಾನ ಮಾಡಿಸ್ತೆ ಅಂತ ಊರ್ವಶಿಗೆ ಧನ್ಯತಾಭಾವ ಹೀಗೆ ಇಬ್ಬರಿಗೂ ಕೂಡ ತೃಪ್ತಿ ಕೊಟ್ಟ ಭಗವಂತ ಆ ನಂತರದಲ್ಲಿ ಕೃಷ್ಣ ಏನು ಮಾಡಿದೆ ಪೂತನೆಯ ಪ್ರಾಣವನ್ನು ಹೀರ್ದ ತಾಟಕಿಯನ್ನು ನರಕಕ್ಕೆ ಕಳಿಸ್ತಾ ಊರ್ವಶಿಯನ್ನು ಸ್ವರ್ಗಕ್ಕೆ ಕೊಟ್ಟ ಕಳಿಸ್ಕೊಟ್ಟ ಅವನಿಗೆ ವಿಷ ಆಗಲಿ ಎದೆ ಹಾಲು ಆಗಲಿ ಎರಡೂ ಕೂಡ ಅಮೃತ ಸಮಾನವೇ ಆಗಿರ್ತಕ್ಕಂಥದ್ದು ಉಣಿಸಿದವರ ಭಾವನೆಗಳು ಯಾವ ರೀತಿಯಾಗಿ ಇತ್ತೋ ಅದಕ್ಕೆ ತಕ್ಕಂತೆ ಅವರಿಗೆ ಗತಿಯಾಯಿತು ವಿಷಪಾನ ಮಾಡಿಸಿರ್ತಕ್ಕಂಥ ತಾಟಕೆ ತಮಸ್ಸಿನಲ್ಲಿ ಬಿದ್ದಲು ವಿಷದ ಹಾಲು ಊರ್ವಶಿ ಸ್ವರ್ಗಕ್ಕೆ ಹೋದ್ಲು ಅಂತ ಮತ್ತೆ ವೈಷಮ್ಯಾದಿ ಅಂತ ಕೇಳಿದರೆ ಅದು ಅವಳು ಮಾಡಿರ್ತಕ್ಕಂಥ ಪಾಪಕರ್ಮ ಅಂದ್ರೆ ವಿಷದ ಹಾಲು ಹೌದು ವಿಷಮಿಶ್ರಿತವಾಗಿರ್ತಕ್ಕಂಥದ್ದು ಆದರೂ ಕೂಡ ಭಕ್ತಿಪೂರ್ವಕವಾಗಿ ಅವಳದನ್ನು ಸಮರ್ಪಣೆ ಮಾಡಿದ್ಲು ಹೀಗೆ ಊರ್ವಶಿಗೂ ಕೂಡ ಅನುಗ್ರಹಿಸಿರ್ತಕ್ಕಂಥ ಭಗವಂತ ನಾವು ಭಕ್ತಿಯಿಂದ ಅಶುದ್ಧವಾಗಿರ್ತಕ್ಕಂಥ ಅನ್ನವನ್ನು ಅಶುದ್ಧ ಅಂತ ಹೇಳಿದ್ರೆ ಮನುಷ್ಯಕೃತ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳಿಂದ ಯುಕ್ತವಾಗಿರ್ತಕ್ಕಂಥ ಅನ್ನವನ್ನು ಅರ್ಪಣೆ ಮಾಡಿದರೆ ಸ್ವೀಕರಿಸದೆ ಬಿಡ್ತಾನ ಅಂದರೆ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂತ ಆದ್ದರಿಂದ ಭಕ್ತಿಯಿಂದ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ನಾವು ಸಮರ್ಪಣೆ ಮಾಡಬೇಕು ನಿಷಿದ್ಧವಾದದ್ದನ್ನು ಸರ್ವತಾ ಸಮರ್ಪಣೆ ಮಾಡಬಾರದು ವೇದದಲ್ಲಿ ತಿಳಿಸಿದೆ ಯಾವುದು ವಿಹಿತ ಯಾವುದು ನಿಷಿದ್ಧ ಅಂತ ಎಲ್ಲ ಕಾಲದಲ್ಲಿ ವಿಹಿತ ಅಂತಿಲ್ಲ ಚಾತುರ್ಮಾಸಿ ಸಂದರ್ಭದಲ್ಲಿ ಆಯಾ ವ್ರತ ಮಾಸಧರ್ಮಗಳಲ್ಲಿ ಕೆಲವು ಬೇರೆ ಧರ್ಮ ಮಾಸಗಳಲ್ಲಿ ವಿಹಿತ ಆಗಿದ್ದರೂ ಕೂಡ ಆ ದದಿವ್ರತ ಕ್ಷೀರವ್ರತ ಇದೆಲ್ಲ ಬಂದಾಗ ಅದು ಆ ಆ ಸಂದರ್ಭದಲ್ಲಿ ನಿಷಿದ್ಧ ಅಂತ ಅನಿಸ್ಕೊಳ್ಳುತ್ತೆ ಹಾಗೆ ವೇದೋಕ್ತವಾಗಿರ್ತಕ್ಕಂಥ ವಿಹಿತ ನಿಷಿದ್ಧ ಇತ್ಯಾದಿ ಎಲ್ಲವನ್ನು ಚಿಂತನೆ ಮಾಡಿ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿ ಭಗವಂತ ಅನುಗ್ರಹ ಮಾಡ್ತಾನೆ ಬುದ್ಧಿಪೂರ್ವಕವಾಗಿ ವಿಭೂದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸುತ್ತೀಪ್ಪ ಅಂತ ಹಾಗಂತೇಳಿ ನಿಷಿದ್ಧ ಕರ್ಮಗಳನ್ನು ಮಾಡಿ ಸಮರ್ಪಣೆ ಮಾಡಲಿಕ್ಕೆ ಒಂದು ಲೈಸನ್ಸ್ ಕೊಟ್ಟಂಗೆ ಈ ರೀತಿಯಾಗಿ ಅದನ್ನು ಚಿಂತನೆ ಮಾಡಬಾರ್ದು ನಾವು ಆ ಪದಾರ್ಥಗಳನ್ನು ತಯಾರಿಸುವ ಸಂದರ್ಭದಲ್ಲಿ ಹರಿ ವಿಸ್ಮರಣೆ ಮೊದಲಾಗಿರ್ತಕ್ಕಂಥ ದೋಷಗಳು ನಾನಾ ಕಾರಣದಿಂದ ಪ್ರಾರಬ್ಧ ಕರ್ಮ ಇತ್ಯಾದಿ ಕಾರಣದಿಂದ ಆಗಿರ್ತಾವಲ್ಲ ಅಂಥ ದೋಷಗಳನ್ನು ಕ್ಷಮೆ ಮಾಡ್ತಾನೇ ಹೊರತು ನಿಷಿದ್ಧವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಸಮರ್ಪಣೆ ಮಾಡಲಿಕ್ಕೆ ಭಗವಂತನ ಒಪ್ಪಿಗೆ ಇದೆ ಈ ರೀತಿಯಾಗಿ ಸರ್ವತಾ ಅರ್ಥ ಮಾಡಬಾರ್ದು ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ ಅಂತ ಹೇಳಿದರೂ ಕೂಡ ನತು ಅವಿಹಿತ ಪತ್ರಾದಿ ಅಂತ ವಿಹಿತವಲ್ಲದನ್ನೇ ಎಂದು ಅರ್ಪಣೆ ಮಾಡಬಾರ್ದು ವಿಹಿತ ಅಂತ ಏನು ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನೇ ಅರ್ಪಣೆ ಮಾಡಬೇಕು ಅಂತ ತಾತ್ಪರ್ಯ ನಿಜವಾಗಿದ್ದ ಭಕ್ತಿ ಇತ್ತು ಅಂತ ಆ ಜರಾವ್ಯಾದನ ಜನ್ಮ ಆ ಭೃಗು ಋಷಿಗಳಿಗೆ ಕೃಷ್ಣನ ಪಾದಗಳಿಗೆ ಬಾಣ ಎಸಿದ್ರೂ ಕೂಡ ಪುಷ್ಪಾರ್ಚನೆ ಆದಂತೆ ಅದನ್ನು ಅನುಸಂಧಾನ ಮಾಡಿದ್ರು ಹಾಗೆ ನಮ್ಮ ಪಾಪಕರ್ಮವು ಕೂಡ ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿ ಇಂತಹ ಪಾಪಕರ್ಮಗಳನ್ನು ಇನ್ನ ನನ್ನಿಂದ ಮಾಡಿಸ್ಬೇಡ ಅಂತ ಕ್ಷಮಾಯಾಚನೆ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನ ಮಾಡ್ತಾನೆ ನಮ್ಮ ಚಿಂತನೆ ಸಾತ್ವಿಕವಾಗಿರಬೇಕು ಅದೇ ರೀತಿಯಾಗಿ ಭಗವಂತ ನಾವು ನೀಡ್ತಕ್ಕಂಥ ನೈವೇದ್ಯವನ್ನು ಸ್ವೀಕರಿಸ್ತಾನೆ ಸ್ವೀಕರಿಸಲ್ಲ ಭಗವಂತ ಸ್ವೀಕಾರ ಮಾಡೋದು ನಿಶ್ಚಯ ಆದರೂ ಕೂಡ ಸತ್ಫಲಗಳನ್ನು ಕೊಡದೇ ಪೂತಣಿಯನ್ನು ಸಂವಹನ ಮಾಡದಂಗೆ ವಿನಾಶಕ್ಕೆ ಕಾರಣ ಆಗ್ತಾನೆ ಯಾವಾಗ ಅಂದರೆ ನಮ್ಮಲ್ಲಿ ಪದಾರ್ಥಗಳಲ್ಲಿ ಉತ್ಕೃಷ್ಟತೆ ಅಂದರೆ ಶುದ್ಧತ್ವ ಇಲ್ಲದೆ ಮತ್ತು ಭಗವಂತ ಏನನ್ನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ಅಂತ ಆದಮೇಲೆ ಏನು ಬೇಕಾದರೂ ಕೊಡ್ಬೋದು ಅಂತಾದರೆ ನಾವು ಏನು ಬೇಕಾದರೂ ಅರ್ಪಣೆ ಮಾಡ್ತೀವಿ ಅಂತ ಆದರೆ ನಾನು ಪೂತಣಿಗೆ ನರಕ ಅನ್ನಂತ ಮಸಿಗಟ್ಟಿದ್ದಾನೆ ನಾನು ಆ ರೀತಿಯಾಗಿ ಮಾಡ್ತೀನಿ ಅಂತ ಆ ಭಾವವನ್ನು ಪರಮಾತ್ಮನ ಆಂತರ್ಯವನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣೆ